ಚಂದ್ರಶೇಖರ ತಾಳ್ಯ ಅವರ ಪದ್ಯ ಸಿಂಧೂ ನದಿಯ ದಂಡೆಯ ಮೇಲೆ ಭಾಗವೊಂದು ನಿಚ್ಚಳ ನೀಲಿ ಆಗಸದ ಬಂಗಾರ ಸೂರ್ಯ ಸಿಂಧೂ ನದಿಯ ನೀರು ಹೊಳಸಿ ಥಳಥಳಿಸಿದ ಭೂಮಿ ಸ್ಫಟಿಕದಂತೆ ಕೊರಳಲ್ಲಿ ಗಮ್ಮೆನ್ನುವ ಹೂಹಾರ ನೆಲದ ಬೆವರು ಚಿಮ್ಮಿದ ತೆನೆ ಬೆಳೆ ತೆನೆ ತೆನೆ ಬೆಳೆಯುಂಡ ಸ್ವಚ್ಛ ಉಸಿರು ಕಣ್ಣು ಸರಳ ರೇಖೆಯ ಬೆಳಕ ನಿಖರ ಗುರಿ ಶಬ್ದ ಕಿವಿಯಲಿ ಹಡೆದೊವ್ವ ಮಲಗಿಸುವ ಜೋಗುಳ ಮುಟ್ಟಿದರೆ ಮಣ್ಣು ಚಿನ್ನ ಎಂಥ ಮೆದು ಎಂಥ ಹದ ಯಾವ ಸಾಗರ ದಾಚೆಯಿಂದ ಈ ಅತಿ ಯಕ್ಷರು ಗಂಧರ್ವ ಸುಂದರರು ಒಂದೊಂದೇ ಕಣ್ಣು ಕಳೆಯುತ್ತ ಊಸುರುಸಿರಿನೊಳಗೆ ಪರಕಾಯ ಹೊಕ್ಕು ಅಂತಃಪುರದಲ್ಲಿ ಸಖಿ ಗೀತದ ಹಕ್ಕಿ ಹಾಡಿಗೆ ಹಾಕಿದರಾಗ ಯಾವುದು ಹೇಳು ಎರಡನೇ ಭಾಗ ಎಲೆ ಅಲುಗಿದರೆ ಜ್ಞಾನದನರ ನರ ಸೆಟೆದೆದ್ದು ಮುಗಿಲುದ್ದ ಕೈಚಾಚಿ ಗಾಳಿ ಆಡಿದ ಕಡೆಗೆ ಓಡೋಡಿ ನೆಲ ಬಗೆದು ನೆಲೆ ಕಂಡುಕೊಳ್ಳುವ ಹಠದ ಜೀವಕ್ಕೆ ಬಾನದೇವಿಗೆ ಭ್ರಮೆ ಬೆಳೆದ ಮರದಲ್ಲಿ ಚಿಗುರು ಹರಿದ ಬ್ರಹ್ಮರಾಕ್ಷಸ ಹೊರಿಯುವ ನೀರೊಳಗೆ ಗಂಗಾದೇವಿ ಉಣ್ಣುವ ಊಟದೊಳಗೆ ಅನ್ನ ದೇವರಮಾಯೆ ಕಣ್ಣನೋಟಕ್ಕೆ ಸಿಕ್ಕು ಸಿಕ್ಕಾದ ಕಾಮ ಆಟಕ್ಕೆ ಅಟಮಟಕ್ಕೆ ಇಂದ್ರ ವರುಣ ಅಗ್ನಿಗಳ ದಾಟಿ ವಿರಾಡ್ ಪುರುಷನ ಹೆರಿಗೆ ನೋವು ದೇವರೆ ದೇವರೆ ಕಾಲು ಮೈ ಚಾಚಿಸಿದ ಕಾಲು ಮೈ ಜಾಡಿಸಿದ ಪೃಥ್ವಿ ಯೋದರ ಸಿಕ್ಕ ಸಿಕ್ಕದ್ದೆಲ್ಲ ಧ್ವಂಸ ಆಕಾಶ ತಲೆ ನೆಲದ ಕಾಲು ತೋಳ ತೆಕ್ಕೆಯಲಿ ಬ್ರಹ್ಮಾಂಡ ದೈತ್ಯ ನಗೆ ನಕ್ಕವನ ಬಾಯಿಂದ ಎಂಥ ಗೀತೆ ಎಂಥ ಗೀತೆಯ ಲಹರಿ ಅಕ್ಷೋಹಿಣಿ ಅಕ್ಷೋಹಿಣಿಗಳನ್ನು ನುಂಗಿ ನೊಣೆದ ಜಯದೇವಿಯ ಕಿಬ್ಬೊಟ್ಟೆಯಲ್ಲೊಂದು ಕಳ್ಳಬಸಿರು ಮೂರನೇ ಭಾಗ ನೆಲ ಸಿಡಿದ ಬೆಂಕಿಯ ಚೂರು ನೆಲೆ ಕಾಣದೇ ಓಡಾಡುವ ಜನ ಕುಂಡೆಯಂಗುಲ ತಂಪು ಕಾಣದ ಕೆಂಪು ಕಣ್ಣಿನ ಜನ ಕಂಪು ಮಾತುಗಳ ನಾಲಿಸುತ್ತಾ ಕೆಂಡವ ಸಹಿಸುವರು ಜಡಿಮಳೆಯ ವಡಲು ಅವರಿಗೊಂದೇ ಅವರಿಗೊಂದೇ ಹೊಲದಲ್ಲಿ ಮನೆಯಲ್ಲಿ ಪಡಸಾಲೆ ಅಂಚಲ್ಲಿ ಮೂಲೆ ಮುಂಗಟ್ಟುಗಳ ನಡರಿದುಷ್ಠ ಕ್ಷಯದ ಸ್ವತ್ತುಗಳ ವಾರಸುದಾರರೆ ವಾರಸುದಾರರೆ ತೆಗೆದುಕೊಳ್ಳಿ ಮಾತುಗಳ ಸಿಹಿಬುಟ್ಟಿ ಸರ್ವೇ ಜನ ಸುಖಿನೋಭವಂತು ಮನಯಂಗಳದ ಬೃಂದಾವನ ಕಾರಂಜಿಗಳು ಪುಟಿದೆದ್ದು ತಂಬುಲದ ರಸ ಕೆಂಪು ತುಂಬು ಮೊಲೆ ಗುಂಪೊಳಗೆ ರಾಸಲೀಲೆ ರಾಸಲೀಲೆಯ ಕೃಷ್ಣ ಎಂಥ ಚೆಲುವ ನಮ್ಮ ಈ ನಮ್ಮ ರಂಗ ಮೋಡದೊಳಗೆ ಕಾಣುವ ಎಳೆಬಳ್ಳಿಯೊಳಗೆ ಹರಿವ ತಿಳೀರಿನೊಳಗೆ ಒಡೆಯದ ಕಂಬದ ಉದರದೊಳಗೆ ಹೊಂದಿಯಾಗಿ ತೋಳುವಾಗಿ ಕುಳ್ಳರೊಳಗೆ ಕುಳ್ಳನಾಗಿ ತ್ರಿವಿಕ್ರಮ ನೆಗೆದ ಅಂತರಂಗದಲ್ಲಿ ಗೋಪಿಕೆಯರ ಬತ್ತಲು ಮಯಾವಿದ ಕಪ್ಪು ಬಣ್ಣದ ಗೊಲ್ಲ ಕೃಷ್ಣಮಯ ಎಲ್ಲ ಭಾಗ ಗವ್ವಿರುಳ ಕತ್ತಲಿಗೊಂದೊಂದೇ ಬೆಳಕಿನ ಕಿರಣ ಮಂದಾನಿಲ ನಡರಿ ಕುಡಿಯೊಡೆಯುವ ಚಿಗುರು ಬಳ್ಳಿ ಮೊಗ್ಗೆ ಹೂ ಗಮ್ಮಡಿ ಉಸಿರುಸಿರು ಪ್ರೇಮಗವನದ ತವರಾಗಲಿ ತೊಲಗಲಿ ಮುಪ್ಪು ಕ್ಷಯ ಕುಷ್ಠ ಬೇರಿಂದ ಹರಿಯಲಿ ಕೊಂಬೆಗೆ ಜೀವ ತೆರಿಯಲಿ ಅಂತರಾಳ ಸೂಳಿಯರು ಅರಳಿದರು ಕಡ್ಗುಗಳು ತೆಪ್ಪಗಾದುವು ಕಾಲು ತಲೆಗಡರಿ ಮೈ ಬೆವರು ಬಸಿದು ನೆಲ ತುಂಬ ಕಾಳು ತೆನೆ ಹಕ್ಕಿಗಳು ಹಾಲುಂಡು ಗುಟುಕು ನೀಡುವ ಮರಿಗಳಲ್ಲಿ ಬೆಚ್ಚಾನೆ ಬೆಚ್ಚಗಿನ ಗೂಡು ಬೆವರುವ ಎಂಜಲ ಜಗಕ್ಕೆ ಯಜ್ಞಯಾಗದ ಅಮಲು ಬುದ್ಧನ ತುಟಿಗಳಲ್ಲಿ ಎಂಥ ಮಂದಹಾಸದ ಹೊನಲು ಬೆವರುವ ಎಂಜಲ ಜಗಕ್ಕೆ ಯಜ್ಞಯಾಗದ ಅಮಲು ಬುದ್ಧನ ತುಟಿಗಳಲ್ಲಿ ಎಂಥ ಮಂದಹಾಸದ ಹೊನಲು ಭಾಗ ಐದು ಯಾವ ಹಗಲಿನ ಮಾಯೆಯಿದು ತಟತಟನೆ ತಟಕ್ಕನೆ ಮಿಂಚು ಕರ್ರನೆಯ ದೈತ್ಯ ಮೋಡದ ಹಿಂಡು ಕಾಡಲ್ಲಿ ಪರ್ಣಕುಟಿಗಳ ಮೇಲೆ ಮುಗಿಲೆತ್ತರದ ಮುಗಿಲ ಹಸುರಿಂದಿಳಿದ ಬೆಳ್ಳಿ ನೀರು ಆಚೀಚೆ ಹೋಮಕೊಂಡದ ಸುತ್ತ ಹರಿದದ್ದೆ ಮಂತ್ರ ಘೋಷಗಳಿಗೆ ಯಾಕೋ ಕಣ್ಣೀರಧಾರೆ ದೇವಾನುದೇವತೆಗಳ ಜಾತ್ರೆ ನೆರೆಯಿತು ಋಷಿ ಮುಗ್ಧರ ಖುಷಿಗೇನಾಯಿತು ಚಿಂತೆಗೆರೆಗಳ ನಡುವೆ ಉರುಳುರುಳಿ ಬೀಳುವ ಮರಳುಗುಡ್ಡೆ ಮಂಜುಗಡ್ಡೆಯ ಕೊರೆದ ಗಾಳಿ ಸುಳಿ ಸುಳಿಯಾಗಿ ಕಂಕುಳಿಗೆ ಕೈಯಿಟ್ಟು ಕಚಗುಳಿ ನೆರೆತಗಡ್ಡದ ಕುಳಿಬಿದ್ದ ಕಂಗಳ ಆತ್ಮೋದ್ವಾರಕ್ಕೆ ಆತ್ಮವೊಂದೇ ಉಳಿದ ಎಲುಬುಗೂಡಿನ ಒಳಗೆ ಗಿರಿಗುಡ್ಡ ಗಹ್ವರದ ಕಾಂತಿ ಮಾಯಾ ಭಗಾರು ಕಣ್ಣು ಚುಚ್ಚಿದ ಹೊಸ ಬೆಳಕಿಗೆ ಎಚ್ಚರಗೊಂಡು ಮರಮರದ ಗೆಲ್ಲುಗಳಲ್ಲಿ ಕಕಾ ಎಂದಿತು ಕಾಗೆಬಳಗ ಶ್ರದ್ಧೆಯೆಂಬ ಶ್ರದ್ಧೆ ಎಂಬ ಪೂರ್ವಕ್ಕೆ ಭಾಗವತ ಜೀವ ಉಸಿರುಸಿರು ತೇದು ತಲೆಯ ಕೂಡಿದ ಕಾಲು ಕಡಿದು ಗುಡಿಯ ಗೋಪುರಕ್ಕೆ ಎಷ್ಟು ಗುಳಾಪು ಒಂಟಿ ಬೆರಳಿಗೆ ಮತ್ತೊಂದು ಬೆರಳು ಬೆರಳೆ ಇಲ್ಲದ ಐರಾವತ ಸವಾರಿ ಮೇಲೆ ಕುಂತು ಬಂದರು ಈ ಮೂವರು ಕುಂತು ಬಂದರು ಈ ಮೂವರು ಹೆಣ ಹೊರುವುದಕ್ಕೆ ಒಬ್ಬರು ಸಾಲರು ಭಾಗ ಏಳು ಸತ್ತವು ಹಕ್ಕಿಗಳು ಮರಿಗಳು ಧಗಧಗಿಸುವ ಗಂಧ ಕೆಂಡಕ್ಕೆ ಸಿಕ್ಕು ಧಗಿಸುವ ಅಗ್ನಿಕುಂಡದ ಗಂಧ ಕೆಂಡಕ್ಕೆ ಹಕ್ಕಿಗಳು ಮರಿಗಳು ಸಿಕ್ಕು ಸಿದವು ಅತ್ತರು ಸಿಂಪಡಿಸಿ ಹೆಣದ ಮೈಗೆ ನಗುವ ನಗುಗಳ ನಡುವೆ ಹುಟ್ಟಿದ ನಾಗಾರ್ಜುನನ ಕೋಡೊಂದು ತಿವಿಯಿತು ಬುದ್ಧಗುರುವಿನ ಮೈಯ ಮೃದು ಮೂಲಗಳನ್ನ ಹುಟ್ಟಿದ ನಾಗಾರ್ಜುನನ ಕೋಡೊಂದು ತಿವಿಯಿತು ಪಂಚೇಂದ್ರಿಯಗಳ ಗೆದ್ದ ಜಿನ ಮೈಪರಚಿ ಕೂದಲ ಕಿತ್ತು ಒಸರಿದ ರಕ್ತ ಸ್ನನವಿಲ್ಲದ ಮೈ ನೂರು ಯೋಜನದುದ್ದ ನೂರು ಯೋಜನದುದ್ದ ಚರಂಡಿಗಂಧ ಚರಂಡಿಗಂಧ ಚೆಲ್ಲಿ ಚಾರ್ವಾಕನ ಕಣ್ಣ ಮೇಲೆ ನೊಣಕೂತ ಪಾಪೆ ಚೂಪನಿಯ ನುಣುಪು ಬಂಗಾರ ಕತ್ತಿಗಳಿರಿದು ದಿಕ್ಕು ದಿಕ್ಕಿಗೆ ನೆತ್ತರಿನಭಿಷೇಕ ಭಾಗ ಎಂಟು ದಸರೆ ಹಬ್ಬದಲ್ಲಿ ಈಗ ದಸರೆ ಹಬ್ಬದಲ್ಲಿ ಈಗ ಕೋವಿಗೂ ಪೂಜೆ ತಪ್ಪಿದ್ದಲ್ಲ ಗ್ರಹಗತಿ ತಾರೆಗಳು ದಿಕ್ಕು ದೆಸೆ ಕಳೆದು ದಿಕ್ಕು ದೆಸೆ ಕಳೆದು ಕಳೆದು ಹೋದ ಎಮ್ಮೆಗೆ ಪಂಚಾಂಗ ಕಣ್ಣು ಉಗಾದಿ ಚಂದ್ರಗೆರೆಯೇ ತೇಜಿಗೆ ಗಣಿತ ಗಂಗೆಯ ಹೆಣ ಗಂಗೆಯಲ್ಲಿ ತೆಲಿದರೂ ಕಾಶಿಯಲ್ಲಿ ಕೈಲಾಸ ದೀಪ ಎತ್ತಿಗೂ ಬಸವನ ವೈಭೂತಿ ಪಾಪ ಗಾಂಧಿಯದೊಳಗೆ ಗಾಂಧಿ ಎದೆಯೊಳಗೆ ಯಾಕೋ ರಕ್ತಕೋಡಿ ಭಾಗ ಒಂಬತ್ತು ಸಿಂಧು ನದಿಯ ದಂಡಿಯ ಮೇಲೆ ಕುಂತವನ ಕಣ್ಣೊಳಗೆ ಹೂವುರಳಿದ ಕೋಟೆಗಳು ಸ್ವಚ್ಛ ಸ್ನಾನಗ್ರಹಗಳು, ಹಸಿರು ತುಂಬಿದ ವನಗಳು ಶಿವನ ಪ್ರೇಮದ ಕಣ್ಣುಗಳು ಎಲ್ಲಿ ಕನಸಿನ ಹಕ್ಕಿಗಳು ಜೀವರೇಖೆಯ ಬಡಿದು ಸಿಂಧೂ ನದಿಯ ದಂಡೆಯ ಮೇಲೆ ಕುಂತವನ ಕಣ್ಣೊಳಗೆ ಹೂವರಳಿದ ಕೋಟೆಗಳು ಸ್ವಚ್ಛ ಜ್ಞಾನ ಸ್ವಚ್ಛ ಸ್ನಾನಗೃಹಗಳು ಹಸಿರು ತುಂಬಿದ ವನಗಳು ಶಿವನ ಪ್ರೇಮದ ಕಣ್ಣುಗಳು ಎಲ್ಲಿ ಕನಸಿನ ಹಕ್ಕಿಗಳು ಜೀವರೇಖೆಯ ಬಡಿದು